ಆನಂದಮಯನಾದ ಪರಮಾತ್ಮನಿಗೆ ಅನಂತ ಜೀವರಾಶಿಗಳಿಂದ ಬಂದಂತಹ ಕರ್ಮಜನ್ಯ ಫಲ ಸಮರ್ಪಿತ ಆದರೂ ಕೂಡ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರ ಇಲ್ಲ ಅನ್ನೋದನ್ನು ಸಮುದ್ರದ ದೃಷ್ಟಾಂತದಿಂದ ತಿಳಿಸ್ತಾರೆ ಎಂದಿಗಾದರೂ ವೃಷ್ಟಿಯಿಂದ ವಸುಂದರೆಯೊಳಗಿಪ್ಪ ಅಖಿಳಜಲ ಸಿಂಧು ವೃದ್ಧಿಯ ನೈದುವುದೇ ಬಾರದೆರೆ ಬರಿದಹುದೇ ಕುಂದು ಕೊರತೆಗಳಿಲ್ಲದೀಹ ಸ್ವಾನಂದ ಸಂಪೂರ್ಣ ಸ್ವಭಾವಕ್ಕೆ ಬಂದು ಮಾಡುವುದೇನು ಕರ್ಮ ಅಕರ್ಮ ಜನ್ಯ ಫಲ ಬೇಕಾದಷ್ಟು ಮಳೆ ನೀರು ಬರ್ತಾಯಿದೆ ನೆಲದ ಮೇಲೆಲ್ಲ ಹರಿತಾ ಇದೆ ಅದೆಲ್ಲ ಹೋಗಿ ಸಮುದ್ರವನ್ನ ಸೇರಿದರೆ ಸಮುದ್ರದಲ್ಲಿ ಮೊದಲಿಗಿಂತ ವೃದ್ಧಿ ಅಂತ ಯಾವತ್ತೂ ಕಂಡಿದ್ದಿಲ್ಲ ಅಥವಾ ಅನಾವೃಷ್ಟಿ ಅತಿವೃಷ್ಟಿಯಾಗಿ ಜಾಸ್ತಿ ಮಳೆ ಬಂದು ಅದೆಲ್ಲ ಸಮುದ್ರವನ್ನು ಸೇರಿ ಸಮುದ್ರ ಉಕ್ಕಿ ಹರಿತು ಈ ರೀತಿಯಾಗಿ ಯಾವತ್ತೂ ಹೇಳೋದಿಲ್ಲ ಅದೇ ರೀತಿಯಾಗಿ ಅನಾವೃಷ್ಟಿಯಾಗಿ ಮಳೆನೇ ಬಂದಿಲ್ಲ ಆದ್ದರಿಂದ ಸಮುದ್ರದ ನೀರೆಲ್ಲ ಬತ್ತಿ ಹೋಗಿದೆ ಅಂತಲೂ ಯಾವತ್ತೂ ವ್ಯವಹಾರ ಅನ್ನೋದಿಲ್ಲ ಸಮುದ್ರದ ನೀರು ಯಾವತ್ತೂ ಬತ್ತಿ ಹೋಗೋದೂ ಇಲ್ಲ ಹೇಗೋ ಹಾಗೆ ಆನಂದಮಯನಾಗಿರ್ತಕ್ಕಂಥ ಪರಮಾತ್ಮ ಅವನಿಗೆ ಸತ್ಕರ್ಮದಿಂದ ಆನಂದ ಬಂದರೆ ಅವನು ಹಿಗ್ಗೋದೂ ಇಲ್ಲ ದುಷ್ಕರ್ಮವನ್ನು ಸಮರ್ಪಣೆ ಮಾಡಿದಾಗ ದುಃಖ ಆಯಿತು ಅಂತ ಕುಗ್ಗೋದು ಇಲ್ಲ ಪರಮಾತ್ಮನಿಗೆ ಕರ್ಮಜನ್ಯ ಫಲದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಇಲ್ಲ ಸರ್ವತಂತ್ರ ಸ್ವತಂತ್ರನಾಗಿದ್ದರಿಂದ ಶುಭರಸವನ್ನು ಸ್ವಾಕ್ಯರಸವನ್ನು ತಾನು ಉದ್ಭೋಗ ಮಾಡ್ತಾನೆ ಅಶುಭರಸವನ್ನು ಎಂದಿಗೂ ಸ್ವೀಕಾರ ಮಾಡೋದಿಲ್ಲ ಅಂದಮೇಲೆ ಪರಮಾತ್ಮ ಸರ್ಕಂ ಮಾತ್ರ ಸ್ವೀಕಾರ ಮಾಡ್ತಾನೆ ದುಷ್ಕರ್ಮವನ್ನು ಸ್ವೀಕಾರ ಮಾಡೋದಿಲ್ಲ ಅನ್ನೋದಕ್ಕೆ ಕಾರಣವೇ ಇಲ್ಲ ಆದ್ದರಿಂದ ಸತ್ಕರ್ಮನೇ ಇರಲಿ ದುಷ್ಕರ್ಮನೇ ಇರಲಿ ಅದನ್ನು ಸ್ವೀಕಾರ ಮಾಡಿದರೂ ಕೂಡ ಭಗವಂತ ಯಾವುದೇ ರೀತಿಯಾಗಿರ್ತಕ್ಕಂಥ ವೃದ್ಧಿ ಹ್ರಾಸವನ್ನು ಹೊಂದೋದಿಲ್ಲ ಹೀಗಾಗಿ ಪಾಪಕರ್ಮ ಸಮರ್ಪಣೆಯನ್ನು ಮಾಡಬಾರ್ದು ಅಂತ ವಿರೋಧ ಮಾಡೋದು ಔಚಿತ್ಯ ಅಲ್ಲ ಇದು ಸರಿಯಲ್ಲ ದ್ವಂದ್ವ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ನ ಕರ್ಮಣತಿ ನೌಕನೀಯ ಪರಮಾತ್ಮನಿಗೆ ಯಾವದೇ ರೀತಿಯಾಗಿರ್ತಕ್ಕಂಥ ವೃದ್ಧಿ ಹ್ರಾಸಗಳು ಕರ್ಮಜನ್ಯ ಫಲದಿಂದ ಇಲ್ಲ ಹೇಗೆ ಅಂದರೆ ಸಮುದ್ರಕ್ಕೆ ಅತಿವೃಷ್ಟಿಯಿಂದ ತುಂಬ ಮಳೆ ಬಂದು ಆ ನೀರೆಲ್ಲ ಹೋಗಿ ಸಮುದ್ರವನ್ನು ಸೇರಿ ಸಮುದ್ರವು ಕರಿತು ಅನ್ನೋದು ಇಲ್ಲ ಅನಾವೃಷ್ಟಿಯಾಗಿದೆ ಮಳೆ ಬಂದಿಲ್ಲ ನೀರೇ ಇಲ್ಲ ಅದರಿಂದ ಸಮುದ್ರವು ಎಲ್ಲ ಬತ್ತಿ ಹೋಗಿದೆ ಅಂತರೂ ಇಲ್ಲ ಹಾಗೆ ಸಮುದ್ರದ ದೃಷ್ಟಾಂತದ ಮೂಲಕ ಪರಮಾತ್ಮ ನಿತ್ಯಾನಂದಮಯ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರ ಎಂದೂ ಇಲ್ಲ ಅನ್ನೋದು ತಿಳಿಸ್ತಾರೆ